ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶಂಕರಾಚಾರ್ಯರ ಪಾದಪದ್ಮಗಳಲ್ಲಿ ಶರಣಾಗುತ್ತ ಶ್ರೀ ಶ್ರೀ ಸ್ವಾಮಿಗಳವರ ಹಾಗೂ ಶ್ರೀ ವಿದ್ವಾನ್ ಮಹಾಮಹೋಪಾಧ್ಯಾಯ ಕೆ ಜಿ ಪದತ್ರಗಳಲ್ಲಿ ಹಾಗೂ ಸ್ವಾಮಿ ಚಿನ್ಮಯಾನಂದರ ಹಾಗೂ ಸ್ವಾಮಿ ಬ್ರಹ್ಮಾನಂದರ ಶರಣಗಳಲ್ಲಿ ಚರಣಾಗುತ್ತಾ ಈಗ ಗುರುಪಾದುಕಸ್ತೋತ್ರ ಇದನ್ನ ಮುಂದುವರಿಸ್ತಾ ಇದ್ದೇವೆ ಈ ಗುರುಪಾದುಕಸ್ತೋತ್ರಲ್ಲಿ ಮೂರನೆಯ ಸ್ತೋತ್ರ ಮೂರನೆಯ ಶ್ಲೋಕ ನತಾಯಯೋ ಶ್ರೀಪತಿ ತಾಂ ಸಮೀಯು ಕದಚಿ ಅಪ್ಯಾಶು नमो श्री नता वाचस्पतिता श्री नम श्रीगुरपादुकाभ्याता कदाचित अपि आशु च दरिद्रवरिया मूकाचस्पति नमो नम श्रीगुरपादुकाभ्या कदाचि न कदिद ದರಿದ್ರವರ್ಯಾ ಆಶು ಶ್ರೀಪತಿ ತಾಂ ಸಮೀಯು ಅಂದರೆ ಯಾವಾಗಲೂ ಆದರೊಮ್ಮೆ ವಂದಿಸುವ ಮಾತ್ರದಿಂದಲೇ ಕಡು ಬಡವರಾದರೂ ಕೂಡ ಐಶ್ವರ್ಯವಂತರಾಗ್ತಾರೋ ಯಾವುದರ ದಯೆಯಿಂದ ಮೂಕಾಚ ವಾಚಸ್ಪತಿ ತಾಂ ಹಾಗೆಯೇ ಬಾಯಿಬಾರದ ಮೂಗರು ಕೂಡ ನಿಸ್ಸಂಶಯವಾಗಿ ವಾಕ್ಪಟುಗಳು ಆಗುವರು ಅಂತಹ ತಾಭ್ಯಾಂ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಅಂತಹ ಮಹಾಮಹಿಮಾನ್ವಿತನಾದ ಮಹಿಮಾ ಮಹಿಮಾನ್ ಅಂತಹ ಶ್ರೀ ಗುರುಪಾದುಕೆಗಳಿಗೆ ಅಂತಹ ಮಹಾಮಹಿಮಾನ್ವಿತವಾದಂತಹ ಸದ್ಗುರುವಿನ ಪಾದುಕಗಳಿಗೆ ನಮೋ ನಮಃ ನಮಸ್ಕಾರಗಳು ಮತ್ತೆ ಮತ್ತೆ ನಮಸ್ಕಾರಗಳು ಅಂಥೇಳಿ ಇಲ್ಲಿ ನತಾಯೋ ಶ್ರೀಪತಿ ತಾಂ ಸಮೀಯು ಕದಾಚಿದ ಪ್ಯಾಶು ದರಿದ್ರವರ್ಯಾ ಸದ್ಗುರುವಿನ ಸತ್ಸಂಗದಿಂದ ಅಪಾರವಾದ ಲಾಭವಿದೆ ಎಂಬುದನ್ನು ಹೇಳುತ್ತಿದ್ದಾರೆ ಪದ್ಮಪಾದರು ಈ ಶ್ಲೋಕದಲ್ಲಿ ಹೇಳಿರುವುದು ಮೂಕನಾದವನು ಸದ್ಗುರುವಿನ ಕೃಪೆಯಾದರೆ ಮಾತಾಡಬಲ್ಲನು ಎಂಬ ಅರ್ಥದಲ್ಲಿ ಅಲ್ಲ ಅಥವಾ ಸದ್ಗುರುವಿನ ಕೃಪಾ ಕಟಾಕ್ಷನ್ ಎಂಥ ಕಡುಬಡವನಾದರೂ ರಾತ್ರಿ ಹಗಲಾದರೊಳಗೆ ಎಂಬ ಅರ್ಥದಲ್ಲೂ ಅಲ್ಲ ಆಸೆಗಳೇ ಬಡತನ ಆಸೆಗಳ ನಿರ್ಮೂಲನೆಯೇ ಸದ್ಗುರುವಿನ ಕೃಪಾ ಕಟಾಕ್ಷ ಅಂದರೆ ಈಗ ನಿಜವಾಗಿ ಆಸೆಗಳಿರುವವನ್ನೇ ಬಡವ ಹಾಗಾಗಿ ಎಷ್ಟು ಹಣ ಇದ್ದರೂ ಅವನು ಬಡವನೇ ಆಗ್ತಾನೆ ಯಾಕೆ ಇನ್ನಷ್ಟು ಬೇಕು ಅಂತ ಆಗ್ತದೆ ಅವನಿಗೆ ಏನೂ ಇಲ್ಲದಿದ್ದರೂ ಕೂಡ ಒಬ್ಬ ಸಾಧು ಇರ್ತಾನೆ ಹ್ಞೂ ಸನ್ಯಾಸೆ ಇರ್ತಾನೆ ಅವನಿಗೆ ಏನೂ ಬೇಡ ಅಂತ ಇರ್ತದೆ ಆದರೆ ಈಗಲೂ ಏನೂ ಇರೋದಿಲ್ಲ ಅವನಿಗೆ ಅಂಥವನ್ನೇ ಶ್ರೀಮಂತ ಇನ್ನೂ ಬೇಕು ಅಂತ ಇರುವವನು ಬಡವ ನನಗೆ ಅದು ಬೇಕು ಇದು ಬೇಕು ಅದನ್ನು ಕೊಡು ಇದನ್ನು ಕೊಡು ದೇವರಲ್ಲಿ ಯಾಚಿಸ್ತಾನ ಅವನು ಬಡವ ನಿಜವಾಗಿ ಏನನ್ನೂ ಬೇಡದವನು ಏನನ್ನು ಬಯಸಿದವನು ಅವನು ಶ್ರೀಮಂತ ಹೀಗೆ ಗುರುವಿನ ಕೃಪೆಯಿಂದ ಆಸೆಗಳನ್ನು ಅವನು ಕಳ್ಕೊಳ್ತಾನೆ ಬಯಕೆಗಳನ್ನು ಅವನು ಇಲ್ಲವಾಗಿಸ್ತಾನೆ ಇರುವುದರಲ್ಲೇ ತೃಪ್ತಿ ಹೊಂದುತ್ತಾನೆ ಅದು ಸದ್ಗುರುವಿನ ಕೃಪಾ ಕಟಾಕ್ಷ ಅಂತೇಳಿ ಹಾಗೇ ಮೂಕನಾದವ ಮಾತನಾಡಬಲ್ಲ ಅಂತೇಳಿ ಹೇಳಿದರೆ ಅದರ ಅರ್ಥ ಮೂಕನಾಗಿದ್ದರೂ ಅವನಿಗೆ ಅದರಿಂದ ಯಾವುದೇ ಕಷ್ಟಗಳಾಗುವುದಿಲ್ಲ ಅಥವಾ ಅವನು ಅದನ್ನು ಒಂದು ಸಮಸ್ಯೆ ಎಂಬುದಾಗಿ ಭಾವಿಸುವುದಿಲ್ಲ ಅದರಿಂದ ಮಾನಸಿಕ ಒತ್ತಡವನ್ನು ಹೊಂದುವುದಿಲ್ಲ ಸತ್ಸಂಗವು ಅಸಾಧ್ಯವಾದನ್ನು ಸಾಧಿಸಿ ತೋರಿಸುತ್ತದೆ ಎಂಬುದನ್ನು ಈ ಶ್ಲೋಕ ಸ್ಪಷ್ಟಪಡಿಸ್ತಾ ಇದೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪ ತಮಹಂ ಮಂದಿ ಪರಮಾನಂದ ಮಾಧವಂ ಎಂಬುದಾಗಿ ಒಂದು ವರಾಹ ವರಾಹಪುರಾಣದ ಒಂದು ವಚನ ಇದೆ ಆ ವರಾಹುರಾಣ ಕ್ಷಮಿಸಿ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಬರ್ತದೆ ಇದು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂದರೆ ಮೂಕನನ್ನು ಮಾತುಗಾರನನ್ನಾಗಿಯೂ ಕುಂಟನನ್ನು ನಡಿಲಿಕ್ಕೆ ಆಗದವನನ್ನು ಪರ್ವತವನ್ನು ನೆಗೆಯುವಷ್ಟು ಬಲಿಷ್ಠನನ್ನಾಗಿಯೂ ಸಾಮರ್ಥ್ಯವುಳ್ಳವನ್ನಾಗಿಯೂ ಪಂಗುಂ ಲಂಘಯ್ಯತೆ ಗಿರಿಂ ಯತ್ಕೃಪ ತಮಹಂ ವಂದೆ ಯಾವನ ಕೃಪೆಯಿಂದ ಆಗ್ತದೋ ಇದೆಲ್ಲವೂ ಕೂಡ ಅಂತಹ ಪರಮಾನಂದ ಮಾಧವನು ಆ ಪರಮಾನಂದ ಸ್ವರೂಪನಾದ ಭಗವಂತನನ್ನು ವಂದಿಸುತ್ತೇನೆ ಅಂಥೇಳಿ ಅದೇ ರೀತಿಯಲ್ಲಿ ತೈತಿರಿಯ ಉಪನಿಷತ್ತು ಕೂಡ ಹೇಳ್ತದೆ ಯೋ ವೇದ ನಿಹಿಂ ಗುಹಾಯಾಂ ಪರಮೇ ವ್ಯೋಮನ್ ಸ ಅಶ್ನುತೆ ಸರ್ವಾನ್ ಕಾಮನ್ ಸಹ ಅಂತೇಳಿ ಅಂದರೆ ಯಾವ ವ್ಯಕ್ತಿಯು ಎಲ್ಲರ ಹೃದಯವನ್ನು ಬೆಳಗುವ ಬ್ರಹ್ಮವೇ ತಾನು ಎಂದು ತಿಳಿದುಕೊಳ್ಳುತ್ತಾನೋ ಯಹ ವೇದ ಯಾವನ್ನು ತಿಳಿಯುತ್ತಾನೋ ನಿಹಿಂ ಗುಹಾಯಾಂ ಪರಮೇ ವ್ಯೋಮನ್ ನಮ್ಮ ಹೃದಯಾಕಾಶದಲ್ಲಿ ಅಡಗಿರ್ತಕ್ಕಂತಹ ಎಲ್ಲವನ್ನು ಬೆಳಗತಕ್ಕಂತಹ ಯಾವ ಬ್ರಹ್ಮವೇ ತಾನು ಎಂಬುದಾಗಿ ತಿಳಿಯುತ್ತಾನೋ ಸಹ ಅಷ್ಟುತೆಯ ಸರ್ವಾನ್ ಕಾಮಾನ್ ಸಹ ಅಂತವನ ಎಲ್ಲ ಕಾಮನೆಗಳು ಒಂದೇ ಕ್ಷಣದಲ್ಲಿ ಪೂರೈಸುವು ಅಂತೇಳಿ ಇದು ಸತ್ಸಂಗದ ನಿಜವಾದ ಮಹತ್ವ ಗುರುಪಾದುಕೆಗಳ ಮಹಿಮೆ ಇದೆ ಆಪ್ತ ಕಾಮ ಪೂರ್ಣ ಕಾಮ ಅಂತ ಹೇಳ್ತಾರೆ ಅವರಿಗೆ ಅವ ಕಾಮ ಎಲ್ಲ ಕಾಮನೆಗಳನ್ನು ಪಡ್ಕೊಂಡವ ಅಂತೇಳಿ ಆಗ್ತಾನೆ ಅವನು ಅಂದರೆ ಅವನಿಗೆ ಯಾವುದೇ ಕಾಮನೆಗಳು ಇರುವುದಿಲ್ಲ ಹಾಗಾಗಿ ಆರಂಭದಲ್ಲಿ ನನ್ನ ಕಷ್ಟಗಳು ಪರಿಹಾರವಾದರೆ ಸಾಕು ಹೇ ಗುರೋ ನನ್ನನ್ನು ಕಾಪಾಡು ಎಂದು ಸದ್ಗುರು ಅನ್ನು ಮೊರೆ ಹೋಗುವುದುಂಟು ಸತ್ಸಂಗವನ್ನು ಶ್ರವಣ ಮಾಡುತ್ತಾ ಮಾಡ್ತಾ ಬಂದ ಹಾಗೆಯೇ ಈ ಕಷ್ಟ ನಷ್ಟ ನೋವು ಬೇನೆ ಜೀವನದ ಏರು ತಗ್ಗು ಇವೆಲ್ಲ ಇದ್ದದ್ದೇ ಇವುಗಳಿಂದ ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪ್ರಾರಬ್ಧ ಅವು ಬರ್ತವೆ ಹೋಗ್ತವೆ ಪ್ರಶಾಂತ ಚಿತ್ರಾಗಿ ಇವೆಲ್ಲವನ್ನು ಸಮಚಿತ್ರದಿಂದ ಎದುರಿಸುವುದೇ ನಮ್ಮ ಪುರುಷ ಅರ್ಥ ಎಂಬಂಥ ಇವನ್ನು ಕೆಲವರು ಐಶ್ವರ್ಯ ಸಂಪತ್ತು ಆಸ್ತಿ ಪಾಸ್ತಿ ಅಧಿಕಾರ ಅರ್ಥ ಪ್ರಾಪ್ತಿಗಾಗಿ ಗುರುವನ್ನ ಆಶ್ರಯಿಸುವುದುಂಟು ಇನ್ನು ಕೆಲವರು ಪ್ರತಿದಿನ ಸತ್ಸಂಗಕ್ಕೆ ಹೋಗುತ್ತಿದ್ದಂತೆ ಧನ ಆಸ್ತಿ ಐಶ್ವರ್ಯ ಬಿರುದು ಕೀರ್ತಿಗಳು ಇವು ಶಾಶ್ವತವಲ್ಲ ಎಲ್ಲವೂ ಬಂದು ಹೋಗುವಂಥವು ಅಂಥೇಳಿ ಅರಿವಾಗ್ತದೆ ಆಗ ಆಶೆಯೂ ದೂರವಾಗ್ತದೆ ಹೀಗೆ ಸತ್ಸಂಗದ ನಿಜವಾದ ಪ್ರಭಾವ ಅಂತೇಳಿ ಹೇಳಿದರೆ ಆಶೆಗಳನ್ನು ಕಳೆದುಕೊಳ್ಳುವಂಥದ್ದು ಉದಾಹರಣೆಗೆ ಎಂಥ ಆಸೆ ಎಷ್ಟು ಜಿಪುಣನಾದ ತಿಮ್ಮಪ್ಪ ನಾಯಕ ಪುರಂದರದಾಸನಾಗಲಿಲ್ವೆ ದೊಡ್ಡ ರಾಜನಾಗಿ ಸಾಮ್ರಾಜ್ಯ ಶಾಹಿಯಾಗಿ ಇದ್ದ ಕುಲಶೇಖರ ದೊಡ್ಡ ಮಹಾತ್ಮ ಆಗಲಿಲ್ವೆ ರಾಜ ಕುಲಶೇಖರ ಆಳ್ವಾರ್ ಇಂತಹ ಪರಮ ಭಕ್ತನಾಗಿಬಿಟ್ಟೆ ಪರಮ ವೈಷ್ಣವ ಮುಕುಂದಮಾಲ ಎನ್ನತಕ್ಕಂಥ ಪ್ರಸಿದ್ಧವಾದ ಸ್ತೋತ್ರ ಕುಲಶೇಖರ ಆಳ್ವಾರ್ ರಚಿಸಿದ್ದರು ಪರಮಾತ್ಮನ ಭಕ್ತಿಯೊಂದೇ ಶಾಶ್ವತವಾದ ಸಂಪತ್ತು ಅದು ಇಲ್ಲದ ಆ ಪರಮಾತ್ಮ ಭಕ್ತಿ ಅನ್ನತಕ್ಕಂತಹ ಸಂಪತ್ತು ಇಲ್ಲದಂತಹ ದರಿದ್ರರಿಗೂ ಕೂಡ ಆ ಪರಮಾತ್ಮನ ಭಕ್ತಿ ಎಂಬ ಸಂಪತ್ತನ್ನು ಕೊಡ್ತಕ್ಕಂಥದ್ದೇ ಈ ಗುರುಗಳ ಪಾದುಕೆ ಅಂತೇಳಿ ತತ್ಸಂಗ ಮಹಾಪುರುಷರ ಸಂಸರ್ಗ ಮೂಕಾಶ್ಚ ವಾಚಸ್ಪತಿ ತಂ ಹಿತಾಭ್ಯ ದುರ್ಲಭಂ ತ್ರಯಮೇತ ಮಹಾ ಯಾವುದು ದೈವಾನುಗ್ರಹೇತುಕ ಮನುಷ್ಯತ್ವ ಮುಕ್ಷತ್ವ ಮಹಾಪುರುಷ ಸಂಶ್ರಯಃ ಅಂತೇಳಿ ಇದು ಮೂರು ಈ ಲೋಕದಲ್ಲಿ ಅತ್ಯಂತ ದುರ್ಲಭವಾದದ್ದು ಯಾವುದೆಲ್ಲ ಮನುಷ್ಯತ್ವ ಮತ್ತು ಮುಕ್ಷತ್ವ ಅಂದರೆ ಮೋಕ್ಷ ಬೇಕು ಎನ್ನತಕ್ಕಂಥ ಇಚ್ಛೆ ತೀವ್ರವಾದದ್ದ ಇಚ್ಛೆ ಮತ್ತೆ ಮಹಾಪುರುಷ ಸಂಶಯ ಮಹಾಪುರುಷರನ್ನು ಆಶ್ರಯಿಸತಕ್ಕಂಥದ್ದು ಮಹಾಪುರುಷರ ಒಂದು ಅನುಗ್ರಹ ಸಿಗತಕ್ಕಂಥದ್ದು ಇದು ಮೂರು ಅತ್ಯಂತ ದುರ್ಲಭ ಲೋಕದಲ್ಲಿ ಅಂಥೇಳಿ ಅದರಲ್ಲಿ ಈಗ ಇಲ್ಲಿ ಹೇಳ್ತಾ ಇರೋದು ಮಹಾಪುರುಷ ಸಂಶಯದ ಬಗ್ಗೆ ಮಹಾಪುರುಷರ ಅನುಗ್ರಹದ ಬಗ್ಗೆ ಗುರು ಪಾದುಕಾ ಸ್ತೋತ್ರದಲ್ಲಿ ಮೂಕಾಶ್ಚವಾಚಸ್ಪತಿ ತಾಂ ಹಿತಾಭ್ಯಾಂ ಅಂಥೇಳಿ ಮುಂದಿನದ್ದು ಅಂದರೆ ಬಾಯಿ ಬಾರದವನು ಕೂಡ ಗುರು ಕಟಾಕ್ಷ ಅವನ ಮೇಲೆ ಬೀಳುವುದಾದರೆ ಅವನು ವಾಚಸ್ಪತಿಯಾಗ್ತಾನೆ ಎಂಬುದು ಇಲ್ಲಿಯ ವಾಕ್ಯಾರ್ಥ ಆದರೆ ಇದು ನಿಜವಾದ ತಾತ್ಪರ್ಯಲ್ಲ ಸಾಮಾನ್ಯವಾಗಿ ನಾವು ಗುರುಗಳ ಹತ್ತಿರ ಹೋಗುವಾಗ ನೂರಾರು ಪ್ರಶ್ನೆಗಳಿಂದ ಮನಸ್ಸನ್ನು ಹಿಡಿಕೊಂಡು ವಾಚಾಳಿಗಳಾಗಿ ಹೋಗುವುದು ನಾನು ಹುಟ್ಟಿದ್ದೆ ಯಾಕೆ ಈ ಪ್ರಪಂಚ ಸೃಷ್ಟಿಯಿಂದ ಆಯಿತು ದೇವರಿದ್ದಾನೆಯೇ ಕಾವ ನೋರ್ವನು ಇರಲಿಕ್ಕೆ ಜಗದ ಕಥೆಯೇ ಕಿಂತು ಪುನರ್ಜನ್ಮ ಇದೆಯೇ ಇತ್ಯಾದಿ ಇತ್ಯಾದಿ ಸತ್ಸಂಗದಲ್ಲಿದ್ದು ಗುರುಗಳಿಂದ ಉಪದೇಶವನ್ನು ಬೆಳೆಯುತ್ತಾ ಬಂದಂತೆ ಅವನು ಮೂಕನಾಗ್ತಾನೆ ಎಲ್ಲ ಪ್ರಶ್ನೆಗಳ ಉದ್ಭವ ಸ್ಥಾನ ಅಹಂಕಾರ ಬೆಳಿಗ್ಗೆ ನಾನು ಎಂಬ ಅಹಂಕಾರ ಎದ್ದ ಮೇಲೆ ಜೀವಭಾವಕ್ಕೆ ಅಸ್ತಿತ್ವ ಜಗತ್ತಿಗೆ ಅಸ್ತಿತ್ವ ಈಶ್ವರನ ಕಲ್ಪನೆ ಅರ್ಥಾತ್ ಜೀವ ಜಗತ್ತು ಮತ್ತು ಈಶ್ವರ ಎಂಬಂತಹ ಈ ತ್ರಿಪುಟಿಗಳಿಗೆ ನಾನು ಎಂಬ ಆಧಾರ ಈ ನಾನು ಎನ್ನುವ ಅಹಂಕಾರ ಇದರ ಉತ್ಪತ್ತಿ ಸ್ಥಾನ ಎಲ್ಲಿ ಎಂದು ವಿಚಾರಿಸಿ ನೋಡಿದರೆ ಪರಬ್ರಹ್ಮ ವಸ್ತುವೇ ಅಹಂಕಾರಕ್ಕೆ ಆಶ್ರಯ ಎಂಬುದು ತಿಳಿದು ಬರ್ತದೆ ಆಗ ನಾನು ಎನ್ನುವ ಅಹಂಕಾರವೇ ಸುಳ್ಳು ಯಾಕೆ ಎಲ್ಲವೂ ಪರಬ್ರಹ್ಮ ವಸ್ತುವೆ ಎಲ್ಲೆಲ್ಲೋ ಪರಬ್ರಹ್ಮ ವಸ್ತು ಸತ್ಯ ಅದೇ ನಾನು ಎಂಬ ಜ್ಞಾನವಾದಾಗ ಆಶಿಸುವವನೇ ಇಲ್ಲವಾಗುತ್ತಾನೆ ಆಸೆ ಪಡುವವನೇ ಇಲ್ಲವಾಗುತ್ತಾನೆ ಆಗಿರುವಾಗ ಆಶೆಗಳಿಗೆ ನಾನು ಎಂಬುದೇ ಇಲ್ಲ ಎಲ್ಲವೂ ವರಬ್ರಹ್ಮನೇ ಅಂತೇಳಿ ಆದರೆ ಮತ್ತೆ ಆಸೆ ಅವಕಾಶ ಇರಲಿ ಎಂಥ ವಾಚಾಳಿಯಾದವನು ಕೂಡ ಗುರುಕೃಪೆಗೆ ಪಾತ್ರನಾದಾಗ ಮೂಕನಾಗ್ತಾನೆ ನೋಡಿ ಇದು ವಿಚಿತ್ರ ಆದರೂ ಸತ್ಯ ಅದಕ್ಕೆ ಹೇಳಿದ್ದಾರೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವ ಯುವಂ ಅಂಥೇಳಿ ಅಂದರೆ ಮೌನವ್ಯಾಖ್ಯಾನ ಗುರುಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂಥೇಳಿ ಗುರುವಿನ ವ್ಯಾಖ್ಯಾನ ಮೌನವಾಗಿ ಅಂದರೆ ಗುರು ಮೌನವಾಗಿ ಧ್ಯಾನಸ್ಥ ಮುಖಮುದ್ರೆಯಲ್ಲಿ ಪ್ರಶಾಂತವಾದ ಮುಖಮುದ್ರೆಯಲ್ಲಿ ಕುಳಿತರೆ ಸಾಕು ಮೌನವಾದ ವ್ಯಾಖ್ಯಾನ ಅದು ಶಿಷ್ಯರೆಲ್ಲರ ಸಂಶಯಗಳು ಪರಿಹಾರವಾಗಿ ಹೋಗ್ತದೆ ಅವರ ಕೇವಲ ದರ್ಶನ ಸಾನ್ನಿಧ್ಯ ಮಾತ್ರದಿಂದಲೇ ಹೀಗಾಗಿ ಗುರು ಕೃಪೆಗೆ ಪಾತ್ರನಾದವನು ವಾಚಾಳಿಯಾಗಿದ್ದರೂ ಮೂಕನಾಗ್ತಾನೆ ಅಂತೇಳಿ ಇಲ್ಲಿ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ ಮೂಕನಾದವನು ವಾಚಾಳಿ ಆಗುವ ವಿಷಯ ಬಿಡಿ ಸತ್ಸಂಗದಿಂದ ಸಿಗುವ ನಿಜವಾದ ಲಾಭ ಇದು ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾಮಿ ಬ್ರಹ್ಮಾನಂದರು ಇನ್ನು ನಾಲ್ಕನೇ ಶ್ಲೋಕ ನಾಲೀ ಕನಿಕಾ ಶಪದ ಹೃದಾಭ್ಯಾಂ ನಾನಾ ನಮಜ್ಜನಾಭೀಷ್ಟತತಿಪ್ರದಾಭ್ಯಾಂ ನಮೋ ನಮ ಶ್ರೀ ಗುರುಪಾದುಕಾಭ್ಯಂ ಅಂದರೆ ನಮತ್ ಜನ ಅಭೀಷ್ಟತತಿ ಪ್ರದಾಭ್ಯಾಂ ನಮಿಸುವ ಜನರ ನಮಿಸುವವರ ಎಲ್ಲ ಅಭೀಷ್ಟಗಳನ್ನು ಕೋರಿಕೆಗಳನ್ನು ಪೂರೈಸುವಂತಹ ಕೋರಿಕೆಗಳ ಸಮೂಹವನ್ನು ಅಭೀಷ್ಟತತಿ ಪ್ರದಾಭ್ಯಾಂ ಪೂರೈಸತಕ್ಕಂತಹ ಮತ್ತು ಅವರ ನಾನಾ ರೀತಿಯ ಮನಶ್ಚಾಂಚಲ್ಯಗಳನ್ನು ನಿವಾರಿಸ್ತಕ್ಕಂತಹ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಮ್ ಮೋಹ ಮುಂತಾದವುಗಳ ಮನಶ್ಚಾಂಚಲ್ಯ ಮನಸ್ಸಿನ ಚಂಚಲತೆಗಳನ್ನು ನಿವಾರಿಸುವ ಹಾಗೂ ಯಾರ ಪಾದಗಳೆರಡೂ ಕಮಲದ ದಂಟಿಗೆ ಸಮನಾಗಿದ್ದವೋ ಅಂತಹ ಶ್ರೀ ಪದ್ಮಪಾದರಿಂದ ಪೂಜಿಸಲ್ಪಟ್ಟ ಪಾದಕಗಳೆರಡಕ್ಕೆ ವಂದನೆಗಳು ನಾಲೀ ನಾಲೀ ಕನಿಕಾಶ ಪದಾಹೃತಾಭ್ಯಾಮ್ ಅಂದರೆ ಕಮಲದ ದಂಟಿನಂತೆ ಇದ್ದಂತಹ ಪಾದಗಳು ಯಾವುದಿದ್ದವೋ ಅಂತಹ ಶ್ರೀ ಪದ್ಮಪಾದರಿಂದ ಪೂಜಿಸಲ್ಪಟ್ಟ ಶಂಕರಾಚಾರ್ಯರ ಪಾದಕಗಳು ಎರಡಕ್ಕೂ ವಂದನೆಗಳು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ನಾಲೀಕನೀಕಾಶ ಪದಾಹೃತಾಭ್ಯಾಮ ಆಚಾರ್ಯರ ಪಾದಕಗಳನ್ನು ಅವರ ಕಾಲಾನಂತರ ಶ್ರೀ ಪದ್ಮಪಾದರು ತಮ್ಮ ದ್ವಾರಕಾ ಪೀಠದಲ್ಲಿಟ್ಟುಕೊಂಡು ಪೂಜಿಸ್ತಾ ಇದ್ದರು ಎಂಬುದೊಂದು ಪ್ರತೀತಿ ಶ್ರೀ ಪದ್ಮಪಾದರು ತಮ್ಮ ಈಗ ಚತುರಾಮ್ನಾಯ ಪೀಠಗಳು ಶಂಕರಾಚಾರ್ಯ ಸ್ಥಾಪನೆ ಮಾಡಿದ್ದು ಶೃಂಗೇರಿ ದ್ವಾರಕ ಪುರಿ ಬದ್ರಿ ಅಂತೇಳಿ ಒಂದು ಯಜುರ್ವೇದ ಶೃಂಗೇರಿ ಆಮೇಲೆ ದ್ವಾರಕ ಸಾಮೇದ ಆಮೇಲೆ ಪುರಿ ಮತ್ತು ಬದ್ರಿ ಋಗ್ವೇದ ಮತ್ತು ಅಥರ್ವವೇದ ಹೀಗೆ ನಾಲ್ಕು ವೇದಗಳಿಗೆ ನಾಲ್ಕು ಚತುರಾಮ್ನಾಯ ಪೀಠಗಳು ಅಂಥೇಳಿ ಆಮ್ನಾಯ ಅಂದರೆ ವೇದ ಹೀಗೆ ದ್ವಾರಕೆಯಲ್ಲಿ ಯಾರು ಪದ್ಮಪಾದರು ಇದ್ದರು ಶಂಕರಾಚಾರ್ಯರ ಒಬ್ಬರ ಶಿಷ್ಯರು ಅವರು ಅವರಿಂದ ಅಲ್ಲಿ ದ್ವಾರಕಾಪೀಠ ಅಲ್ಲಿ ಮುಂದುವರಿತಾ ಬಂತು ಅಲ್ಲಿ ಶಂಕರಾಚಾರ್ಯ ಪಾದಗಳನ್ನು ಇಷ್ಟು ಪೂಜಿಸ್ತಾ ಇದ್ದರು ಅಂತೇಳಿ ಪ್ರತಿನಿತ್ಯ ಶಂಕರಾಚಾರ್ಯ ಕಾಲಾನಂತರ ಶ್ರೀ ಪದ್ಮಪಾದರು ತಮ್ಮ ಅಸದೃಶ್ಯವಾದ ಗುರುಭಕ್ತಿಯ ಮೂಲಕ ದೊಡ್ಡ ಪವಾಡವನ್ನೇ ಮಾಡಿ ತೋರಿಸಿದವರು ಗುರುಕುಲದಲ್ಲಿದ್ದಾಗ ಅವರು ನದಿಯ ಇನ್ನೊಂದು ದಡದಲ್ಲಿ ಇದ್ದರಂತೆ ಆಚಾರ್ಯರು ಮಗು ಬಾಯಿ ಇಲ್ಲಿ ಎಂದು ಕರೆದ ಕೂಡಲೇ ನೀರ ಮೇಲೆ ಬರಿಗಾಲಲ್ಲೇ ನಡ್ಕೊಂಡು ಬಂದುಬಿಡ್ತಾರೆ ಅವರು ನೀರಿನ ಮೇಲೆ ಪಾದಗಳನ್ನಿಟ್ಟಾಗ ಪ್ರತಿಯೊಂದು ಹೆಜ್ಜೆಗೂ ಒಂದು ಕಮಲದ ಹೂವು ಆಧಾರವಾಗಿ ನಿಂತಿತ್ತಂತೆ ಆದ ಕಾರಣ ಅವರಿಗೆ ಪದ್ಮಪಾದರು ಎಂಬಂತಹ ಹೆಸರಾಯಿತು ನಾಮಾಂಕಿತವಾಯಿತು ಹಾಗಾಗಿ ಅಲ್ಲಿ ನಾಲಿ ಕನಿಕಾಶ ಪದಾಹೃತ ಅಭ್ಯಾಮ್ ಆಚಾರ್ಯರ ಅಥವಾ ಗುರುಗಳ ಕೃಪೆಯಿಂದ ಏನಾಗಿದೆ ಚರಣಗಳು ಕೂಡ ಇವತ್ತಿಗೆ ಇದನ್ನ ಮುಕ್ತಾಯಗೊಳಿಸೋಣ ನಾಳೆ ದಿವಸ ಮುಂದುವರಿಸೋಣ ಹರೇರಾಮ ಶ್ರೀಶಂಕರ ಅರ್ಪಿತ ಓಂ ತತ್ಸತ್ತು